ಧರ್ಮಪ್ರಕಾಶ ಸಜ್ಜನರಾಯರು ಮಂಡಿ ಹಿರಿಯಣ್ಣನವರ ಹೆಸರಿನ ಕೂ ಕೂಡ ನೆನಪಿಗೆ ಬರತಕ್ಕ ಹೆಸರು ಧರ್ಮಪ್ರಕಾಶ ಹೆಸ್ ಸಜ್ಜನರಾಯರದು. ಅವರಿಬ್ಬರು ಅಶ್ವಿನಿ ದೇವತೆಗಳ ಹಾಗೆ ಜೊತೆ ಜೊತೆಯಾಗಿ ಇರುತ್ತಿದ್ದರು ಪ್ರತಿದಿನವೂ ಇಬ್ಬರೂ ಸೇರಿ ವಾಯು ಸೇವನೆಗೆ ಹೊರಡುವರು ಪ್ರತಿ ಸಂಜೆಯೂ ಹಾಗೆಯೇ ಒಂದೇ ಹಾಗೆಯೇ ಒಂದೇ ಜೀವ ಎರಡು ದೇಹಗಳಲ್ಲಿ ವ್ಯವಹಾರ ನಡೆಸುತ್ತ ಿದೆಯೋ ಎಂಬಂತೆ ಇತ್ತು ಅವರ ಸ್ನೇಹ ಅವರಲ್ಲೊಬ್ಬರನ್ನು ಮಾತ್ರ ಸ್ನೇಹಿತರು ಕಂಡರೆ ಏನು ಒಬ್ಬರೇ ಇದ್ದಿರಲ್ಲ ಅವರಲ್ಲಿ ಎಂದು ಕೇಳುವುದು ಅಡಿಕೆ ನನಗೆ ಹಿರಿಯಣ್ಣನವರ ಪರಿಚಯವಾಗುವುದಕ್ಕೆ ಎಷ್ಟೋ ಕಾಲ ಹಿಂದೆ ಸಜ್ಜನರಾಯ ಸಜ್ಜನರಾಯರ ವಿಶ್ವಾಸ ದೊರೆತಿತ್ತು ಆಗ ವ್ಯಾಪಾರ ಸ್ಥಳ ತುಪ್ಪದಾಂಜನೇಯ ಗುಡಿಯ ಬೀದಿಯಿಂದ ಉತ್ತರದ ಕಡೆಗೆ ದೊಡ್ಡಪೇಟೆಯಲ್ಲಿತ್ತು ಅವರ ಅಡಿಯಂದಿರು ನನ್ನ ಮಾನ್ಯ ಸ್ನೇಹಿತರು ಮನ್ನಾಜಿ ರಾಯರು ಅವರೊಡನೆ ವ್ಯಾಪಾರದಲ್ಲಿದ್ದರು ಆಗಿನ ಒಂದು ಸಂದರ್ಭ ನನ್ನ ಜ್ಞಾಪಕದಲ್ಲಿ ನಿಂತಿದೆ ಕುದುರೆಯ ಪ್ರಸಿದ್ಧಿ ಸುಬ್ಬ ಸಜ್ಜನ ರಾಯರು ಆಗ ಫಸ್ಟ್ ಕ್ಲಾಸ್ ಕೋಚ್ ಗಾಡಿಯನ್ನಿಟ್ಟಿದ್ದರು ಅದರ ಕುದುರೆಯ ಪ್ರಸಿದ್ಧಿ ಆಗ ಬೆಂಗಳೂರಿನಲ್ಲೆಲ್ಲ ಜನಜನಿತವಾಗಿತ್ತು ಮುಖದಿಂದ ಬಾರದವರೆಗೂ ಒಂದು ಅಂಗುಲ ಬಿಡದೆ ಸಂಪೂರ್ಣ ದುಡುಪಾದ ಮೈಬಣ್ಣ ಅದು ಕಾಂತಿಯುಳ್ಳು ಅದರ ನಡಿಗೆ ಕುಳಿತವೆನ್ನಬೇಕು ಅದಕ್ಕೆ ನವಾರು ಮೊದಲಾದವನ್ನು ಬೆಳ್ಳಿಯಿಂದಲೂ ರೇಷ್ಮೆಯಿಂದಲೂ ಮಾಡಿಸಿದ್ದರು ಬೆಂಗಳೂರು ಜನಕ್ಕೆ ಕಣ್ಣಿಗೆ ಹಪ್ಪಾ ಮಾಡಿಸುವ ಪದಾರ್ಥವೆಂದರೆ ಸಜ್ಜನಾರಾಯರ ಕುದುರೆ ಏನು ಸೊಗಸಾದ ಕುದುರೆ ಏನು ಅಂದವಾದ ನಡಿಗೆ ಆ ಕುದುರೆ ಯಾವ ಕಾರಣದಿಂದಲೋ ನನಗೆ ಜ್ಞಾಪಕವಿಲ್ಲ ದೈವಾಧೀನವಾಯಿತು ಅದನ್ನು ನೆನೆದು ಕಣ್ಣೀರಿಡದವರಿಲ್ಲ ಸಜ್ಜನಾರಾಯರು ದೊಡ್ಡಪೇಟೆಯ ಚೌಕದ ಸಮೀಪದಲ್ಲಿರುವ ಅವರ ಈಗಿನ ಅಂಗಡಿಯನ್ನು ಕೊಂಡುಕೊಂಡು ಅದನ್ನು ಕಟ್ಟಿಸಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಅದರಲ್ಲಿ ಒಂದು ವಿಕಟ ಪ್ರಸಂಗ ಕಟ್ಟಡದ ಕೆಲಸ ಇನ್ನೂ ಅರ್ಧಂಬರ್ಧವಾಗಿದ್ದಾಗ ಸಜ್ಜನಾರಾಯರು ರಾತ್ರಿ ಹೊತ್ತು ಅಲ್ಲಿಯೇ ಮಹಡಿಯ ಮೇಲೆ ಮಲಗಿರುತ್ತಿದ್ದರು ಒಂದು ರಾತ್ರಿ ಸುಮಾರು ಹನ್ನೆರಡು ಗಂಟೆಯ ನಂತರ ಅವರು ಅರೆನಿದ್ರೆಯಲ್ಲಿದ್ದಾಗ ಒಂದು ಭಯಂಕರವಾದ ಆರ್ತ ಧನಿ ಅವರಿಗೆ ಕೇಳಿಬಂತು ಅಯ್ಯೋ ಅಯ್ಯೋ ಎಂದು ರಾಯರಿಗೆ ಕೊಂಚ ದಿಗಿಲಾಯಿತು ಆದರೂ ಎದ್ದು ಬಂದು ಅಂಗಡಿಯ ಮಹಡಿಯ ಮೇಲಿನ ಕೈಸಾಲೆಯಲ್ಲಿ ನಿಂತು ಚೌಕದ ಕಡೆ ದೊಡ್ಡ ಪೇಟೆ ಚಿಕ್ಕ ಪೇಟೆಗಳು ಸೇರುವ ಕಡೆ ನೋಡಿದರು ಕಾಣಿಸಿದ್ದೇನು ಒಬ್ಬ ಮನುಷ್ಯ ವ್ಯಕ್ತಿ ಕಾಲಿನಿಂದ ತಳಿಯವರೆಗೂ ಉರಿಯುತ್ತಿದ್ದಾನೆ ಹಾಗೆ ನಿಂತಿದ್ದದ್ದು ಒಂದೇ ನಿಮಿಷ ಮರು ನಿಮಿಷ ಆ ವ್ಯಕ್ತಿ ಸತ್ತು ಅದು ಯಾರು ಕನ್ನಡದ ಗ್ರಂಥ ಲೇಖಕರಾದ ಬಿದರೆ ಅಶ್ವಥ್ ನಾರಾಯಣ ಶಾಸ್ತ್ರಿಗಳೆಂಬುವರು ಈ ಶಾಸ್ತ್ರಿಗಳ ಮನೆ ಕಾಳಮನಗುಡಿಯ ಸಮೀಪದಲ್ಲಿ ಯಾವುದೋ ಸಂಧಿಯಲ್ಲಿತ್ತಂತೆ ಏನಾಯಿತೋ ಏನೋ ಆ ಮನುಷ್ಯ ತನ್ನ ಪಕ್ಕದಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಇಬ್ಬರು ಹೆಂಡಿರನ್ನು ಇಬ್ಬರು ಮಕ್ಕಳನ್ನು ಕಳೆದ್ ಕಡಿದು ಮಾಡಿ ತನ್ನ ಮೈಯೇ ಕಾಲಿನಿಂದ ತಲೆಯವರೆಗೂ ಬತ್ತೆಯ ಸುತ್ತಿ ಅದರ ಮೇಲೆ ಸೀಮೆಎಣ್ಣೆ ಸುರಿದುಕೊಂಡು ಅದಕ್ಕೆ ಬೆಂಕಿಯುರಿಯನ್ನು ತಾನೆ ಹತ್ತಿಸಿ ಹೊತ್ತಿಸಿಕೊಂಡು ಅಲ್ಲಿಂದ ಘೋರವಾಗಿ ಕೂಗಿಕೊಂಡು ದೊಡ್ಡ ಪೇಟೆ ಚೌಕದಲ್ಲಿ ಬಿದ್ದು ದೇಹತ್ಯಾಗ ಮಾಡಿದ ಈ ಘೋರವಾದ ಕಥೆಯನ್ನು ಅದರ ಮಾರನೆಯ ದಿನ ಸಜ್ಜನರಾಯರೇ ನನಗೆ ಹೇಳಿದರು ಶಿವಶಿವ ಶಾಂತಂ ಪಾಪಂ ರಾಮಲಿಂಗ ಸ್ವಾಮಿಗಳು ಸಜ್ಜನರಾಯರಿಗೆ ಬಹುಶಃ ಅವರ ಚಿಕ್ಕ ವಯಸ್ಸಿನಿಂದ ಆಧ್ಯಾತ್ಮ ಭಕ್ತಿಯು ಸಹಜವಾಗಿ ಬಂದಿದ್ದಂತೆ ಕಾಣುತ್ತದೆ ಬೈರಾಗಿಗಳು ಸಾಧುಗಳು ಯತಿಗಳು ವಿರಕ್ತರು ಫಕೀರರು ಯೋಗಾಭ್ಯಾಸಿಗಳು ಇಂಥವರಲ್ಲಿ ತುಂಬ ಆದರಣೆ. ಅವಧೂತ ಮಹಾದೇವ ಶಾಸ್ತ್ರಿಗಳ ವಿಷಯವನ್ನು ಕುರಿತು ಬರೆಯುವಾಗ ಇದನ್ನು ಪ್ರಸ್ತಾವಿಸಿದ್ದೇನೆ ಅಧ್ಯಾಯ ಎಂಟು ಅಂಥ ಮಹನೀಯರನ್ನು ಹುಡುಕಿ ಗುರುತು ಹಿಡಿದು ಆಶ್ರಯಿಸುವುದು ಸಜ್ಜನರಾಯರ ಸ್ವಭಾವ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಹಾಗೆಯೇ ರಾಮಲಿಂಗ ಸ್ವ ಸ್ವಾಮಿಗಳೆಂಬ ತಮಿಳು ದೇಶದ ಒಬ್ಬ ವಿರಕ್ತ ಸ್ವಾಮಿಗಳ ಪರಿಚಯವಾಯಿತು ಆ ಪರಿಚಯವು ಭಕ್ತಿಯಾಯಿತು ಏಕಾಂತ ಭಕ್ತಿಯಾಯಿತು ಆ ಸ್ವಾಮಿಗಳು ತಮ್ಮ ಸ್ವಂತಕ್ಕಾಗಿ ಏನನ್ನೋ ಯಾರಿಂದಲೋ ತೆಗೆದುಕೊಳ್ಳುತ್ತಿದ್ದವರಲ್ಲ ಅತಿಶಯವಾದ ಪ್ರೀತಿಯಿಂದ ಭಕ್ತರು ಯಾರಾದರೂ ಅವರು ತೆಗೆದುಕೊಳ್ಳುತ್ತಿದ್ದದ್ದು ಒಂದು ಬಾಳೆಹಣ್ಣು ಅಥವಾ ಒಂದು ಹಿಡಿಯರಳು ಒಂದು ಬಟ್ಟಲು ಹಾಲು ಎಷ್ಟೊಂದು ಮಾತ್ರ ಅವರ ವೈಯಕ್ತಿಕವಾದ ಚರಿತ್ರೆ ಯಾರಿಗೂ ತಿಳಿದಂತಿಲ್ಲ ಅವರ ಆಗಾಗ ಸಜ್ಜನಾರಾಯರಲ್ಲಿಗೆ ಬರುವರು ಅವರಿಗೂ ಸಜ್ಜನಾರಾಯರಿಗೂ ಏನು ಮಾತುಕತೆ ನಡೆಯುವುದು ಅದನ್ನು ಯಾರೂ ಅರಿಯರು ರಾಯರಿಗೆ ಪರಂಪರ ಪ್ರಿಯರಾಗಿದ್ದ ಅವರ ಅಡಿಯಂದಿರಾದ ಮನ್ನಾಜಿ ರಾಯರಿಗೂ ಇದು ಗೋಪ್ಯವಾದ ಸಂಗತಿಯೇ ಆದರೆ ಸ್ವಾಮಿಗಳ ಉಪದೇಶದಂತೆ ಸಜ್ಜನರಾಯರು ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯವನ್ನು ಧರ್ಮಸತ್ರವನ್ನು ಕಟ್ಟಿಸಿದರೆಂದು ಅವರಿವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಹಾಗಿದ್ದರೂ ಇರಬಹುದೆಂದು ತಿಳಿದಿದ್ದೇನೆ ಪರಿಷ್ಕಾರ ಸಜ್ಜನರಾಯರು ಯಾವ ಕೆಲಸವನ್ನು ಕೈಗೆ ತೆಗೆದುಕೊಂಡರೂ ಅದನ್ನು ಪರಿಷ್ಕಾರ ಕ್ರಮದಿಂದ ಮಾಡುತ್ತಿದ್ದರು ಅವರು ಕಟ್ಟಿಸಿದ ದೇವಾಲಯದಲ್ಲಿ ವಿಗ್ರಹಗಳನ್ನು ಕಂಬಗಳನ್ನು ಮಾತ್ರವೇ ಅಲ್ಲ ನೆಲದ ಮೇಲಿನ ಹಾಸುಗಳನ್ನು ಮಂಟಪದಲ್ಲಿ ಹಾಸುಗಲ್ಲುಗಳನ್ನು ದಿನ ದಿನವೂ ತೊಳೆಯಬೇಕು ಎಣ್ಣೆ ಜಿಡ್ಡು ಏನಾದರೂ ಇದ್ದರೆ ಅದನ್ನು ಉಜ್ಜಿ ಚೌಕಟ್ಟು ಮಾಡಬೇಕು ಇದಕ್ಕಾಗಿ ತಿಂಗಳು ತಿಂಗಳು ಬೇಕಾಗುವ ಪಟಕ ಉಪ್ಪಿನ ಸರಬರಾಯಿ ಪರಕೆಗಳು ಗೋಣಿತಾಟಿನ ಬಟ್ಟೆ ಈ ಎಲ್ಲ ಪರಿಕರಗಳಿಗೂ ಪಟ್ಟಿ ಮಾಡಿ ಇಷ್ಟು ವಿನಿಯೋಗವಾಗತಕ್ಕಂದು ಬರೆಯಸಿಟ್ಟರು ಅದರಂತೆ ಕೆಲಸ ಎಂದು ತಾವು ಅಲ್ಲಲ್ಲಿ ಕೈಯಿಟ್ಟು ನೋಡಿ ಪರೀಕ್ಷಿಸುವರು ದೇವಸ್ಥಾನಕ್ಕೆ ಜಾಗ ಬೇಕೆಂದು ದಿವಾನ್ ಮಿರ್ಜಾರವರಲ್ಲಿಯೂ ಇತರ ಅಧಿಕಾರಿಗಳಲ್ಲಿಯೂ ಅವರು ಪದೇ ಪದೇ ಹೋಗಿ ಬರಬೇಕಾಗಿತ್ತು ಆಗ ಅವರನ್ನು ನಾನು ಪದೇ ಪದೇ ಪದೇ ಕಾಣುತ್ತಿದ್ದೆ ಮೇಲೆ ಕಟ್ಟಡಕ್ಕಾಗಿ ನಕಾಶೆ ತಯಾರಿಸಿದ್ದು ನಿಯಮಿಸಿಕೊಂಡದ್ದು ಕಲ್ಲು ಇಟ್ಟಿಗೆಗಾರ್ಯಗಳ ಏರ್ಪಾಟು ಈ ನಾನಾ ಕಾರುಬಾರಗಳನ್ನು ಅವರು ನಡೆಸಿದ್ದನ್ನು ನಾನು ನೋಡಿದ್ದೇನೆ ರಾಯರು ಸ್ವಂತ ಕೈಯಿಂದ ಮುಟ್ಟಿ ನೋಡಿ ಅಜಮಾ ಮಾಡದೆ ಇದ್ದ ಕಲ್ಲು ಆ ಕಟ್ಟಡದೊಳಗೆ ಒಂದು ಅಂಗುಲದಷ್ಟು ಇಲ್ಲ ಪ್ರತಿಯೊಂದು ಸಣ್ಣ ತಪಶೀಲನ್ನು ಸಹ ಅವರು ಪಾಲು ನೋಡಿಕೊಂಡರು ಕಟ್ಟಡದ ಕೆಲಸ ಎರಡು ಮೂರು ವರ್ಷ ನಡೆಯುತ್ತೆಂದು ನನ್ನ ಜ್ಞಾಪಕ ಪ್ರತಿದಿನವೂ ಬೆಳಗ್ಗೆ ಸುಮಾರು ಎಂಟರಿಂದ ರಾತ್ರಿ ಎಂಟರವರೆಗೂ ರಾಯರು ಅಲ್ಲಿಯೇ ಇರುತ್ತಿದ್ದರು ಅವರ ಸ್ನೇಹಿತರು ಇತರ ಜನರು ಅವರನ್ನು ಕಾಣಲು ಅಲ್ಲಿಗೆ ಬರುತ್ತಿದ್ದರು ದುಡ್ಡು ಗುಡಿಯ ಕಟ್ಟಡ ಮುಗಿಯುತ್ತು ಪ್ರತಿಷ್ಠೆಯಾಯಿತು ಆಗ ಒಂದು ವಿನೋದ ಅಲ್ಲಿಗೆ ಸಮೀಪದಲ್ಲಿ ಸೀನಿಯರ್ ಸರ್ಜನ್ ಎಸ್ ಸುಬ್ಬರಾಯರ ಮನೆ ನಾನು ಸ್ನೇಹದ ಭೇಟಿಗಾಗಿ ಅಲ್ಲಿಗೆ ಹೋಗಿದ್ದೆ ಹತ್ತು ನಿಮಿಷದೊಳಗಾಗಿ ಸಜ್ಜನರಾಯರು ಅಲ್ಲಿಗೆ ಬಂದರು ಡಾಕ್ಟರ್ ಸುಬ್ಬರಾಯರು ಕೇಳಿದರು ಏನು ರಾಯರೇ ಗುಟಿ ಕಟ್ಟಿಸಿದಿರಿ ಬೋಳು ಬೋಳಾಗಿ ನಿಲ್ಲಿಸಿದಿರಿ ಗೋಪುರ ಕಟ್ಟುವುದಿಲ್ಲವೇ ದುಡ್ಡಿಲ್ಲ ಸ್ವಾಮಿ ಸುಬ್ಬರಾಯರು ತಕ್ಷಣವೇ ಕೋಣೆಯೊಳಗೆ ಹೋಗಿ ಬಂದು ಒಂದು ಮರುಕಾಸಿನ ಬಿಲ್ಲೆ ಅದರ ಒಂದು ಬಿಡಿಗಾಸು ಇದನ್ನು ಮೇಜಿನ ಮೇಲೆ ಕುಕ್ಕಿದರು ಇದನ್ನು ದುಡ್ಡಿಲ್ಲವೆಂದಿರಲ್ಲ ತೆಗೆದುಕೊಳ್ಳಿ ಗೋಪುರ ಕಟ್ಟಿಸಿ ಗೋಪುರವಿಲ್ಲದೆ ಗುಡಿಯನ್ನು ದಿನ ನೋಡುವುದು ಸಜ್ಜನರಾಯರು ಹೇಳಿದರು ಸ್ವಾಮಿ ಪುಣ್ಯಾತ್ಮರು ಲೋಕದಲ್ಲಿ ಯಾರು ಯಾರಿದ್ದಾರೋ ಅಂಥವರೆಲ್ಲರಿಂದಲೂ ನಾನು ಹಣ ಬೀಳುತ್ತೇನೆ ಇದರಲ್ಲಿ ನನ್ನದೇನೂ ಇಲ್ಲ ನಿಮ್ಮಂಥವರ ಪುಣ್ಯದಿಂದ ದೇವರ ಕಾರ್ಯಗಳು ನಡೆಯಬೇಕು ನಿಮ್ಮ ಈ ದುಡ್ಡಿನಿಂದಲೇ ಪುಣ್ಯ ಕಾರ್ಯ ಪ್ರಾರಂಭ ಇದು ನಡೆದ ಒಂದೆರಡು ತಿಂಗಳೊಳಗಾಗಿ ಗೋಪುರದ ಕೆಲಸ ಆರಂಭವಾಯಿತು ರಾಯರು ಮಡಿಯಿಟ್ಟು ಪತ್ನಿ ಸಮೇತರಾಗಿ ನಾಲ್ಕು ಬೀದಿ ತಿರುಗಿದರು ಜನರಿಗೆಲ್ಲ ಒಳ್ಳೆಯ ಕಾರ್ಯವನ್ನು ಅಷ್ಟು ಒಳ್ಳೆಯವರು ಪ್ರಾರಂಭ ಮಾಡಿದರಲ್ಲ ಎಂದು ಸಂತೋಷ ತಮ್ಮ ತೋರಿದ ಕಾಣಿಕೆಗಳನ್ನು ಅವರೆಲ್ಲ ರಾಯರ ತಟ್ಟೆಯಲ್ಲಿ ಹಾಕಿದರು ಆ ಕಾಣಿಕೆಗಳಿಗೆ ಬೆಲೆಯನ್ನು ಬ್ಯಾಂಕಿನ ದೃಷ್ಟಿಯಿಂದ ಕಟ್ಟತಕ್ಕದಲ್ಲ ಗಣಿತದ ದೃಷ್ಟಿಯಿಂದಲೂ ಅಲ್ಲ ಜನರ ಮನೋಭಾವದ ದೃಷ್ಟಿಯಿಂದ ಬಹುಜನರ ಪರಿಶುದ್ಧವಾದ ಭಕ್ತಿ ತಮ್ಮ ಪ್ರಯತ್ನದಲ್ಲಿ ಸೇರಬೇಕೆಂದು ಸಜ್ಜನ ರಾಯರ ಹಂಬಳ ಕೃತ ಕೃತ್ಯತೆ ಕೆಲಸ ಮುಗಿದ ಮೇಲೆ ಕಲೋ ಸ್ಥಾಪನೆಯಾಗಿ ಸಂಪ್ರೋಕ್ಷಣೆ ನಡೆದ ದಿನ ಸಜ್ಜನಾರಾಯರನ್ನು ನೋಡಬೇಕು ಆಗ ಅವರ ಕೃತ ಸಂತೋಷದ ಮೂರ್ತ ಸ್ವರೂಪರು ತುಂಬ ಆನಂದ ಮನುಷ್ಯ ಜೀವನದ ಸಾರ ಭಾಗವೆಂದರೆ ಆ ಸಂತೋಷ ನಿರ್ಮಲವಾದ ಸಂತೋಷಕ್ಕಾಗಿ ಬದುಕಬೇಕು ಯಾರಿಗೆ ಆ ಸಂತೋಷ ದೊರೆತಿದೆಯೋ ಅವರೇ ಧನ್ಯರು ಒಂದು ದಿನ ಮಧ್ಯಾಹ್ನ ಅವರು ಸುಮಾರು ಮೂರು ಗಂಟೆಯ ಸಮಯದಲ್ಲಿ ಸಜ್ಜನ ನನ್ನ ಮನೆಗೆ ದಯಮಾಡಿಸಿದರು ನಾನು ಅವರನ್ನು ಬರೆಮಾಡಿಕೊಂಡು ಅವರು ಕುಳಿತ ಮೇಲೆ ಕೇಳಿದೆ ಏನು ರಾಯರೇ ಈ ಬಿಳಿಸಿ ಬಿಳಿಸಿ ಬಿಸಿಲಿನಲ್ಲಿ ಉರಿ ಬಿಸಿಲು ಬಿಸಿಲಿನಲ್ಲಿ ಸ್ವಾಮಿ ಅದನ್ನು ಹೇಗಾದರೂ ತಡೆಯಬಹುದು ನನ್ನ ಮನಸ್ಸಿನಲ್ಲಿ ಒಂದು ಕಳವಳ ಎದ್ದಿದೆಯಲ್ಲ ಅದರ ತಾಪ ಬಲವಾಗಿದೆ ನಿಮ್ಮನ್ನು ಒಂದು ಕೇಳಬೇಕು ಅನ್ನಿಸಿತು ಬಂದೆ ಏನು ರಾಯರೇ ಅಂತ ಕಳವಳ ನಿಮಗೆ ದೇವಸ್ಥಾನದ ಕೆಲಸ ಚೆನ್ನಾಗಿ ನಡೆದಿದೆಯಲ್ಲ ಸ್ವಾಮಿ ನಮ್ಮ ಹಿಂದೂ ಮತ ಉಳಿಯುತ್ತದೆಯೇ ಇದೇನು ಹೀಗೆ ಎನ್ನುತ್ತೀರಿ ಎರಡು ವರ್ಷದ ಹಿಂದೆಯಾದರೂ ಕೇಳಿದ್ದರೆ ನಿಮಗೆ ಎರಡು ಲಕ್ಷ ರೂಪಾಯಿ ಉಳಿಸುವ ಏರ್ಪಾಟು ಮಾಡಬಹುದಾಗಿತ್ತು ಅದು ಹೇಗೆ ಗುಳಿಸತ್ರ ಕಟ್ಟುವುದನ್ನು ಆಗ ನಿಲ್ಲಿಸಬಹುದಾಗಿತ್ತು ತಮಾಷೆ ಮಾಡಬೇಡಿ ಸ್ವಾಮಿ ನನಗೆ ಮನಸ್ಸಿನಲ್ಲಿ ಕಾತರವಾಗಿದೆ ರಾಯರೇ ನಿಮಗೇಕೆ ಇಂಥ ಭಯ ಹಿಂದೂಮತ ಶಾಶ್ವತವಾಗಿರತಕ್ಕದ್ದು ಅದಕ್ಕೆ ಎಂದಿಗೂ ಚ್ಯುತಿ ಬರಲಾರದು ಯಾರು ಯಾರೋ ಅಂತಾರೆ ಸ್ವಾಮಿ ಗುಡಿಗೆ ಯಾಕೆ ಹಾಕಿದೆ ದುಡ್ಡು ಅದಕ್ಕೆ ಬದಲಾಗಿ ಇನ್ನೇನಾದರೂ ಧರ್ಮ ಕಾರ್ಯ ಮಾಡಬಹುದಾಗಿತ್ತು ಸ್ಕೂಲೋ ಆಸ್ಪತ್ರೆಯೋ ಪಶುವೈದ್ಯ ಶಾಲೆಯೋ ವಿದ್ಯಾರ್ಥಿನಿಯಲ್ಲಿಯವ ಮಾಡಿದರೆ ಚೆನ್ನಾಗಿತ್ತು ಅನ್ನುತ್ತಾರೆ ಸ್ವಾಮಿ ಅದರಿಂದ ಮನಸ್ಸು ಕೊಂಚ ನಾನು ಸ್ಕೂಲು ವಿದ್ಯಾರ್ಥಿನಲ್ಲಿಯೇ ಅದೆಲ್ಲ ಒಳ್ಳೆಯದೆ ಅದು ಕೆಟ್ಟದ್ದೆಂದು ಯಾರು ಹೇಳಿ ಹೇಳರು ಆದರೆ ಅದೆಲ್ಲಕ್ಕೂ ಮೂಲಭೂತವಾದದ್ದು ಭಗವಂತ ಭಗವಂತನಲ್ಲಿ ನಂಬಿಕೆ ಇದ್ದರೆ ಆ ನಂಬಿಕೆಯಿಂದ ಹುಟ್ಟತಕ್ಕದ್ದು ಧರ್ಮ ಭಗವಂತನೇ ಇಲ್ಲವೆಂದರೆ ಧರ್ಮ ನೀತಿ ನೀತಿ ಏಕೆ ನಮ್ಮ ಜೀವನ ಇರುವುದು ಭಗವಂತನಲ್ಲಿ ಇಟ್ಟಿರುವ ವಿಶ್ವಾಸದ ಆಧಾರದ ಮೇಲೆ ಆ ಭಗವಂತನಾದರೂ ನಮ್ಮ ಕಳ್ಳಿಗೆ ಕಾಣಿಸುವ ವಸ್ತುವಲ್ಲ ಅದು ನಮ್ಮ ಕೈಗೆ ದೊರತ ದೊರಕತಕ್ಕದ್ದಲ್ಲ ಆದದ್ದರಿಂದ ಭಗವಂತನನ್ನು ನಾವು ಧ್ಯಾನ ಮಾಡುವುದಕ್ಕೆ ಏನಾದರೂ ಒಂದು ಗುರುತು ಬೇಕು ನಾವು ಆ ಗುರುತಿನ ಮೂಲಕ ಭಗವಂತನನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳುತ್ತೇವೆ ಆ ಗುರುತೆ ಗುಡಿ ಆದದ್ದರಿಂದ ಮನುಷ್ಯನಿಗೆ ಭಗವಂತನ ಅವಶ್ಯಕತೆ ಎಷ್ಟು ಕಾಲ ಇರುತ್ತದೆಯೋ ಅಷ್ಟು ಕಾಲ ಗುಡಿಯ ಅವಶ್ಯಕತೆ ಇರುತ್ತದೆ ಗುಡಿಯೇ ಭಗವಂತನಲ್ಲ ಆದರೆ ಗುಡಿಯ ಮೂಲಕ ಭಗವಂತ ಇದು ಸಾಮಾನ್ಯ ಜನಗಳ ದಾರಿ ಶಾಶ್ವತ ವಸ್ತು ಮುಸಲ್ಮಾನರ ವಿಷಯದಲ್ಲಿಯೂ ಕ್ರಿಸ್ತಾನರ ವಿಷಯಗಳಲ್ಲಿಯೂ ಕೂಡ ಇದು ಒಪ್ಪಬೇಕಾದ ಮಾತು ದೇವರನ್ನು ಬಿಟ್ಟರೆ ಮನುಷ್ಯನಿಗೆ ಜೀವನಾಧಾರವೇನಿದೆ ಜಮೀನು ಮನೆ ಬ್ಯಾಂಕಿನಲ್ಲಿ ಹಣ ಚಿನ್ನ ಇದನ್ನೆಲ್ಲ ನಂಬಿಕೊಂಡು ಮನುಷ್ಯ ಎಷ್ಟು ದಿನ ಬಿರುಕಿಯಾನು ಮಕ್ಕಳು ಮಡದಿ ಸ್ನೇಹಿತರು ಬಳಗ ಇವೆಲ್ಲ ಎಷ್ಟು ದಿನ ಇರುತ್ತವೆ ದೇವರೆಲ್ಲವೇ ಶಾಶ್ವತವಾದ ವಸ್ತು ಮನುಷ್ಯ ಎಷ್ಟು ಬಲಿಷ್ಠನಾದರೂ ಎಂಥ ಬುದ್ಧಿವಂತನಾದರೂ ಅವನ ಶಕ್ತಿಗೂ ಸಂಪತ್ತಿಗೂ ಎಂದು ಒಂದು ದಿನ ಕೊನೆ ಬಂದೇ ಬರುತ್ತದಲ್ಲವೇ ಆಗ ಅವನು ತನ್ನ ಅಸಹಾಯಕತೆಯನ್ನು ಕಂಡುಕೊಂಡು ಭಗವಂತನನ್ನು ನಂಬಬೇಕಾಗುತ್ತದೆ ಅಂಥ ಜನ ಬೆಂಗಳೂರು ಸುತ್ತಮುತ್ತಲಿರುವ ಪುರಕ್ಕೆ ಬಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಶರಣು ಹೋಗುತ್ತಾರೆ ಸಾವಿರಾರು ವರ್ಷ ಸಾವಿರಾರು ಮಂದಿಗೆ ಬದುಕಲು ಒಂದು ಧೈರ್ಯವನ್ನು ಒಂದು ಉತ್ಸಾಹವನ್ನು ಉಂಟು ಕಾರಣವಾಗುವ ಕೆಲಸವನ್ನು ನೀವು ಮಾಡಿದ್ದೀರಿ ಇದೇ ಶಾಶ್ವತ ಧರ್ಮ ಸಜ್ಜನಾರಾಯರು ಮಾತನ್ನು ಗಮನವಿಟ್ಟು ಲಾಲಿಸಿದರು ತಮ್ಮ ಮನಸ್ಸಿಗೆ ಧೈರ್ಯ ಬಂತೆಂದು ಹೇಳಿ ಹೊರಟು ಹೋದರು ರಾಯರ ಸ್ವಭಾವವನ್ನು ತಿಳಿಸುವ ಒಂದು ಸಂಗತಿಯನ್ನು ಹೇಳುತ್ತೇನೆ ಇನ್ನೊಂದು ದಿನ ಮಧ್ಯಾಹ್ನ ಅವರು ನನ್ನ ಮನೆಗೆ ಬಂದರು ಆಗ ನಾನು ಸಾಮಾನ್ಯವಾಗಿ ಕಾಫಿ ಸೇವಿಸುವ ಹೊತ್ತು ಅಂಥ ಸಮಯಕ್ಕೆ ರಾಯರು ನನ್ನ ಮನೆಗೆ ಬಂದದ್ದು ನನಗೆ ತುಂಬಾ ಸಂತೋಷ ನನ್ನ ಮನೆಯಲ್ಲಿ ಮಾಡಿದ್ದ ಉಪ್ಪಿಟ್ಟನ್ನು ಒಂದು ತಟ್ಟೆಯಲ್ಲಿ ಯೋ ಕಾಫಿಯನ್ನು ಒಂದು ಬಟ್ಟೆಯಲ್ಲಿ ನನ್ನ ತಂಗಿ ತಂದು ನನಗೆ ಕೊಡುವಂತೆಯೇ ಅವರಿಗೂ ಕೊಟ್ಟಳು ನಾವು ಆ ಮಾತು ಈ ಮಾತು ಆಡುತ್ತಾ ಉಪಹಾರ ಮಾಡುತ್ತಿದ್ದೆವು ಅಷ್ಟರಲ್ಲಿ ಒಂದು ವಿಷಯ ನನಗೆ ಜ್ಞಾಪಕಕ್ಕೆ ಬಂತು ರಾಯರು ತಾಂಬೂಲ ಪ್ರಿಯರು ಏನು ಆಹಾರ ತೆಗೆದುಕೊಂಡರು ಆಮೇಲೆ ಕೊಂಚ ಮಜ್ಜಿಗೆ ಕುಡಿದು ತಾಂಬೂಲ ಚರ್ವಣವಾಗಬೇಕು ಆದರೆ ನಾನು ತಾಂಬೂಲ ಹಾಕುವವನಲ್ಲ ತಾಂಬೂಲವನ್ನು ಸಿದ್ಧಪಡಿಸಬೇಕೆಂದು ನನ್ನ ತಂಗಿಗೆ ಹೇಳುವುದಕ್ಕಾಗಿ ನಾನು ಕುಳಿತಿದ್ದ ಕೋಣೆಯಿಂದ ಮನೆಯೊಳಕ್ಕೆ ಹೋದೆ ಹೋಗಿ ತಾಂಬೂಲದ ಮಾತನ್ನು ಹೇಳಿ ನಾನು ಕೊಠಡಿಗೆ ಹಿಂತಿರುಗಿ ಬರುವಾಗ ರಾಯರು ಕೊಠಡಿಯಿಂದ ಎದ್ದು ಹಾಲಿನೊಳಕ್ಕೆ ಬಂದು ಬಾಗಿಲುಗಳ ಹಿಂದುಗಡೆ ಹುಡುಕುತ್ತಿದ್ದರು ಅದು ನನಗೆ ಅರ್ಥವಾಗಲಿಲ್ಲ ನಾನು ಕೇಳಿದೆ ಏನು ರಾಯರೇ ಏನು ಬೇಕು ಕೈ ತೋರಿಸಿ ಮೆಲುಮಾತಿನಲ್ಲಿ ಸಣ್ಣ ಪೊರಕೆ ನನಗೆ ತುಂಬ ಆಶ್ಚರ್ಯವಾಯಿತು ಯಾತಕ್ಕೆ ಎಂದೇ ಸ್ವಾಮಿ ಬ್ರಾಹ್ಮಣರ ಉಪ್ಪಿಟ್ಟು ತಿಂದಾಗ ಒಂದೆರಡು ಕಾಳು ನೆಲದ ಮೇಲೆ ಬಿದ್ದಿರಬಹುದು ಪೊರಕೆ ಸಿಕ್ಕಿದರೆ ಅದನ್ನು ನಾನೇ ಬಳಿದು ನೀರು ಹಾಕಿ ಚೊಕ್ಕಟಪಡಿಸುತ್ತೇನೆ ನನಗಾದ ಆಶ್ಚರ್ಯವನ್ನು ವಾಚಕರು ಊಹಿಸಿ ಯಾರು ಲಕ್ಷಾಧೀಶರಾಗಿದ್ದವರು ಮಹಾ ಧರ್ಮಿಷ್ಠರಾದವರು ನನ್ನಂಥವರನ್ನು ನೂರು ಜನರನ್ನು ಕೈ ಕೆಳಗಿಳಿಸಿಕೊಳ್ಳಬಹುದಾದವರು ಹೀಗುಂಟೆ ಅಂತರಂಗದ ಸೊಗಸು ನಾನು ಆಶ್ಚರ್ಯಪಟ್ಟದ್ದನ್ನು ನೋಡಿ ರಾಯರು ಹೀಗೆಂದರು ಸ್ವಾಮಿ ಮಹಾವಿಷಯ ನನಗೆ ಇದು ಸಾಮಾನ್ಯವಾದ ಅಭ್ಯಾಸ ನನ್ನ ಸೋದರ ಮಾವ ಭೋಜಗಡೆ ವೆಂಕಟರಾಯರ ಅಂಗಡಿಯಲ್ಲಿ ನಾನು ಚಾಕರಿ ಮೊದಲು ಮಾಡಿದ್ದು ಸಾಯಂಕಾಲ ಎಂಟು ಗಂಟೆ ಆಗುತ್ತಲೇ ಅಂಗಡಿ ಬಾಗಿಲು ಮುಚ್ಚಿ ಜಮಖಾನ ದಿಂಬು ಎಲ್ಲ ಕೊಡಿಯ ಒಳಗೆಲ್ಲ ಕಸ ಬಳಿದು ಒಂದು ಕಣ ಕೂಡ ಧೂಳಿಲ್ಲದಂತೆ ಚುಕ್ಕಟ ಮಾಡಿದ ಮೇಲೆ ಬಾಗಿಲು ಹಾಕತಕ್ಕದ್ದು ಮಾರನೆಯ ದಿನ ಬೆಳಗ್ಗೆ ಬಾಗಿಲು ತೆಗೆಯುತ್ತಲೇ ಎಲ್ಲ ಪಾಕಾಗಿ ಪಸಂದಾಗಿರಬೇಕು ಇದು ಅಂದಿನಿಂದ ನನಗೆ ರೂಢಿ ಬ್ರಾಹ್ಮಣರ ಮನೆಯಲ್ಲಿ ನಾನು ಮಾಡಿದ ಮೈಲಿಗೆಯನ್ನು ನಾನು ತೆಗೆದುಹಾಕುವುದು ಕಷ್ಟವೇ ಬಿಡಿಬಿಡಿಸ್ವಾಮಿ ಈ ಸಂಗತಿಯ ಮೇಲೆ ವ್ಯಾಖ್ಯಾನ ಅವಶ್ಯವೇ ಇಲ್ಲವಷ್ಟೇ ಸಜ್ಜನರಾಯರು ಸ್ನಿಹ ತತ್ಪರರು ಉದಾರಿಗಳು ಅದಕ್ಕಿಂತ ಹೆಚ್ಚಾಗಿ ವಿನಯಶೀಲರು ಸಜ್ಜನರಾಯರನ್ನು ವಿದ್ವತ್ ಪಂಕ್ತಿಗೆ ಸೇರಿಸಬೇಕಾದಿಲ್ಲ ಆದರೆ ಸುಸಂಸ್ಕೃತ ಜನದ ಪಂಕ್ತಿಯಲ್ಲಿ ಅವರು ಉನ್ನತ ಮಟ್ಟದಲ್ಲಿರುವವರು ವಿದ್ವತ್ತಿಗಿಂತ ಮೇಲಾದದ್ದು ಸಂಸ್ಕೃತಿ ವಿದ್ವತ್ ಎಂದರೆ ಪುಸ್ತಕ ಪಾಂಡಿತ್ಯ ಸಂಸ್ಕೃತಿ ಎಂದರೆ ಜೀವನದ ಅಂತರಂಗದ ಸೊಗಸು